ಹರಿಕ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪೇಳುವೆ ಪರಮ ಭಗವದ್ ಭಕ್ತರಿದನಾದರದೆ ಕೇಳುವುದು ಆದರದಿ ಕೇಳುವುದು ಪರಮಾತ್ಮನ ಗುಣ ಕ್ರಿಯ ರೂಪಗಳೆಲ್ಲವೂ ಕೂಡ ಅನಂತಾನಂತ ಅಂತಹ ಪ್ರತಿ ಗುಣ ರೂಪ ಕ್ರಿಯಾದಿಗಳಲ್ಲಿ ಅನಂತಾನಂತ ಗುಣ ರೂಪ ಕ್ರಿಯೆ ಇದೆಲ್ಲವೂ ಕೂಡ ಹೇಗೆ ಇದೆ ಇಂತಹ ಯಾವ ರೀತಿ ಚಿಂತನೆ ಮಾಡಬೇಕು ಅನ್ನೋದಕ್ಕೆ ಈ ಪದ್ಯದಲ್ಲಿ ತಿಳಿಸ್ತಾರೆ ಒಂದರೊಳಗೊಂದೊಂದು ಬೆರದಿಹ ಇಂದಿರೇಶನ ರೂಪಗಳ ಮನಬಂದ ತರದಲ್ಲಿ ಚಿಂತಿಸು ಇದಕ್ಕನುಮಾನ ಏನಿತಿಲ್ಲ ಸಿಂಧು ರಾಜನ ಅಂಬರಾಲಯ ಬಂಧಿಸಲು ಪ್ರತಿ ತಂತುಗಳು ಉದ ಬಿಂದು ವ್ಯಾಪಿಸಿದಂತೆ ಇರುತ್ತಿಪ್ಪನು ಚರಾಚರ ಪರಮಾತ್ಮನ ರೂಪಗಳು ಗುಣಗಳು ಎಲ್ಲ ಅನಂತಾನಂತ ಅಗಣಿತ ಭಗವಂತ ಒಬ್ಬನೇ ಅವನ ರೂಪಗಳು ಕೂಡ ಬೇರೆ ಬೇರೆ ಇರುತ್ತೆ ಆದರೂ ಕೂಡ ಅವು ಬೇರೆ ಬೇರೆಯಾಗಿ ಇರೋದರಿಂದ ಒಂದರೊಳಗೊಂದು ಬೆರೆತಿರುತ್ತೆ ಅನ್ನೋದು ತಿಳಿಸ್ತಾರೆ ಹಿಂದೆ ಎಲ್ಲ ದೃಷ್ಟಾಂತಗಳನ್ನು ಕೊಟ್ಟಿದ್ದಾರೆ ಪಂಚನಾರಿ ತುರುಗ ನವನಾರಿ ಕುಂಜಲ ಇತ್ಯಾದಿ ಎಲ್ಲ ಹಾಗೆಯೇ ಪರಮಾತ್ಮ ಇಂದಿರೇಶನ ರೂಪಗಳು ಗುಣ ಕ್ರಿಯಾ ವಿಶೇಷಗಳೆಲ್ಲ ಕೂಡ ಒಂದರೊಳಗೊಂದೊಂದು ಬೆರೆದಿಹ ಅನಂತ ರೂಪಗಳು ಅನಂತ ಕ್ರಿಯೆಗಳು ಅಂತ ಮನಮಂದ ಥರದಲ್ಲಿ ಚಿಂತಿಸು ಇದಕ್ಕೆ ಅನುಮಾನ ಅಂತ ಅನಂತ ರೂಪಗಳಲ್ಲಿ ಉದಾಹರಣೆಗೆ ಒಂದು ಲಕ್ಷ್ಮೀ ನರಸಿಂಹ ರೂಪ ಇನ್ನೊಂದು ಶ್ರೀರಾಮ ಕಾಲದಲ್ಲಿ ಅದನ್ನು ಹೇಗೆ ಪೂಜೆ ಮಾಡೋದು ಹೇಗೆ ಚಿಂತನೆ ಮಾಡೋದು ಇಬ್ಬರಿಗೂ ಏಕಕಾಲದಲ್ಲಿ ಯಾವ ರೀತಿಯಾಗಿ ಕರ್ಮ ಸಮರ್ಪಣೆ ಮಾಡೋದು ಶ್ರೀರಾಮನನ್ನು ಪೂಜಿಸಿದ ಮೇಲೆ ನೃಸಿಂಹ ಪ್ರಸಾದೋ ಅಂತ ಹೇಳ್ತಾ ನರಸಿಂಹ ಪ್ರಸಾದವನ್ನು ವಿಷ್ಣು ಭಕ್ತರಿಗೆ ಕೊಡೋದಾದರೂ ಹೇಗೆ ಅಂತೆಲ್ಲ ಪ್ರಶ್ನೆಗಳು ಬಂದರೆ ಮನ ಬಂದ ಥರದಲ್ಲಿ ಚಿಂತಿಸು ಇದಕ್ಕೆ ಅನುಮಾನ ಬೇಡ ಯಾಕೆ ಅಂದರೆ ಪ್ರಾಣೋ ಹಸ್ಯ ನರಕೆಯೇ ಸರಿ ಶ್ರೀರಾಮನ ಮೂಗು ನರಸಿಂಹ ಬಾಯಿ ಅನ್ನೋದು ಪರಶುರಾಮ ಕಣ್ಣು ಕಪಿಲ ಅದರಿಂದಲೇ ಪ್ರತಿಬಿಂಬರಾಗಿರ್ತಕ್ಕಂಥ ನಾವು ಕಣ್ಣಿನಲ್ಲಿ ಬಿಂಬನಾಗಿರ್ತಕ್ಕಂಥ ಹರಿಯ ಕಣ್ಣಿದೆ ಅದೇ ಕಪಿಲ ರೂಪ ಕಪಿಲ ನರಹರಿ ಭಾರ್ಗವ ತ್ರಯವ ಉಪುಷನೇ ಅಂತ ಹಿಂದೆ ಹೇಳಿದರು ಅದೇ ರೀತಿಯಾಗಿ ನಮ್ಮ ಮೂವಿನಲ್ಲಿ ಭಗವಂತನ ಮೂವಿದೆ ಅಲ್ಲಿ ನರಸಿಂಹ ರೂಪವನ್ನು ಚಿಂತನೆ ಮಾಡು ನಮ್ಮ ಬಾಯಿಯಲ್ಲಿ ಭಗವಂತನ ಬಾಯಿ ಅನ್ನೋದಿದೆ ಅಲ್ಲಿ ಪರಶುರಾಮ ರೂಪವನ್ನು ಚಿಂತನೆ ಮಾಡು ಹೀಗ್ಯಾವುದೇ ರೂಪವನ್ನು ಪೂಜೆ ಮಾಡಿದರೂ ಚಿಂತನೆ ಮಾಡಿದ್ರೂ ಅವನ ಅನಂತ ಅವಯವಗಳಲ್ಲಿ ಅವಯವಾಕಾರದ ಅನಂತ ರೂಪಗಳು ಕೂಡ ಇದೆ ತದ್ರೂಪ ತದಾಕಾರನಾಗಿ ಪರಮಾತ್ಮೆ ಇರ್ತಾನೆ ಆದ್ದರಿಂದ ಅನಂತ ರೂಪಗಳನ್ನೇ ಪೂಜೆ ಮಾಡ್ದಂಗಾಯಿತು ಆದ್ದರಿಂದ ಈ ರೀತಿಯಾಗಿ ಚಿಂತಿಸು ಇದಕ್ಕೆ ಅನುಮಾನ ಇನಿತಿಲ್ಲ ಅದ್ರ ಬಗ್ಗೆ ಕಿಂಚಿತ್ತಿನ ಸಂದೇಹ ಪಡಬೇಕಾಗಿಲ್ಲ ಈ ರೀತಿಯಾಗಿ ಮನ ಬಂದ ಯಾರು ವ್ಯಾಪ್ತೋಪಾಸನೆಯನ್ನು ಮಾಡ್ತಾರಲ್ಲ ಅವರಿಗೆ ಭಗವಂತನ ಅನುಗ್ರಹ ಆಗೋದ್ರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಂಶಯ ಅನ್ನೋದು ಕೂಡ ಸರ್ವಥ ಇಲ್ಲ ಆದ್ದರಿಂದ ಅಣೋರಣೀಯ ಮಹತೋ ಪರಮಾತ್ಮ ಅಪಾರ ಮಹಿಮಾ ಸಂಪನ್ನ ಒಂದೊಂದು ಗುಣವು ಕೂಡ ಪರಿಪೂರ್ಣವಾಗಿ ಇರ್ತಕ್ಕಂಥದ್ದು ಹಿಂದೆ ಹೇಳ್ದಂಗೆ ನವನಾರಿ ಕುಂಜರ ಅಥವಾ ಪಂಚನಾರಿ ತುರಗ ಅಂತೆಲ್ಲ ದುಷ್ಟ ದೂರದಿಂದ ನೋಡಲಿಕ್ಕೆ ಒಂದು ಕುದುರೆ ಆಕಾರ ಹತ್ರ ಹೋಗಿ ನೋಡಿದ್ರೆ ಒಂದೊಂದು ಅವಯವದಲ್ಲೂ ಕೂಡ ಪರಿಪೂರ್ಣವಾಗಿರ್ತಕ್ಕಂಥ ಸರ್ವಾಂಗ ಸುಂದರ ಸ್ತ್ರೀಯರನ್ನು ಹೇಗೆ ನೋಡಿದ್ವು ಹಾಗೆ ಭಗವಂತ ಸರ್ವಾಂಗ ಅವಯವ ಇರ್ತಾನೆ ಪರಮಾತ್ಮ ಅವನು ಪೃಥಕ್ ಅಂದರೆ ಬೇರೆ ಬೇರೆ ರೂಪಗಳಿಂದ ಇರ್ತಾನೆ ಸಮಷ್ಟಿ ಎಲ್ಲ ಒಂದೇ ಆಗಿಯೂ ಇರ್ತಾನೆ ಹೀಗೆ ಅಚಿಂತೆ ಆಗ್ಬುತ ಮಹಿಮಾ ಏನು ಬೇಕಾರು ಮಾಡಬಲ್ಲ ಓತಪ್ರೋತನಾಗಿ ಇದ್ದಾನೆ ಭಗವಂತ ಈ ಬ್ರಹ್ಮಾಂಡದಲ್ಲಿ ಕಂಡ ರೂಪದಿಂದನು ಇದ್ದಾನೆ ಅಖಂಡ ರೂಪದಿಂದನು ಭಗವಂತ ಇದ್ದಾನೆ ಆ ಕಂಡ ಅಖಂಡ ರೂಪಗಳಿಗೆ ದೃಷ್ಟಾಂತ ಕೊಡಬೇಕು ಅಂತಂದರೆ ಅನ್ನದ ಪ್ರತಿ ಪ್ರತಿ ಅಗುಳಿನಲ್ಲೂ ಖಂಡ ರೂಪನಾಗಿ ಇರ್ತಾನೆ ಅದೇ ಅನ್ನದ ರಾಶಿಯಲ್ಲಿ ಅಖಂಡನಾಗಿ ಪರಮಾತ್ಮ ಇರ್ತಾನೆ ಒಂದು ವಸ್ತುವಿನ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥ ಕಣಗಳಲ್ಲಿ ಖಂಡ ಅಂತ ಕರೆಸ್ಕೊತಾನೆ ಸಮಗ್ರವಾಗಿರ್ತಕ್ಕಂಥ ವಸ್ತುವಿನಲ್ಲಿ ಅಖಂಡ ಅಂತ ಕರೆಸ್ಕೊತಾನೆ ಆ ಖಂಡ ಅಖಂಡ ಎಲ್ಲ ರೂಪಗಳಲ್ಲೂ ಕೂಡ ಪರಮಾತ್ಮ ಪರಿಪೂರ್ಣನೇ ಆಗಿದ್ದಾನೆ ಗುಣಾತ್ಮಕನೇ ಆಗಿದಾನೆ ಅಂತ ಈ ರೀತಿಯಾಗಿ ಚಿಂತನೆಯನ್ನು ಮಾಡಬೇಕು ಅಂತ ತಿಳಿಸ್ತಾರೆ ಹೀಗೆ ಪರಮಾತ್ಮ ಸರ್ವಶಕ್ತ ಸರ್ವ ಸಮರ್ಥ ಅಣೋರಣೀಯ ಮಹತೋಮಯ ಸರ್ವಾಂಗ ಪರಿಪೂರ್ಣನಾಗೆ ಇಂತಹ ಪರಮಾತ್ಮನನ್ನು ಅನಂತಾನಂತ ರೂಪಗಳನ್ನು ನಿನ್ನ ಮನಸ್ಸಿಗೆ ಯಾವ ರೀತಿ ಸರಿ ಅನಿಸತ್ತೋ ಹಾಗೆ ಉಪಾಸನೆ ಮಾಡು ಒಂದರೊಳಗೆ ಒಂದೊಂದು ಬೆರತೀಹ ಅನಂತಾನಂತ ರೂಪಗಳನ್ನು ಶ್ರೀಕೃಷ್ಣ ಪರಮಾತ್ಮ ವಿಶ್ವರೂಪವನ್ನು ತೋರಿಸ್ತಾನೆ ಅರ್ಜುನನಿಗೆ ಅದೇ ರೀತಿಯಾಗಿ ತನ್ನ ಪುಟ್ಟ ಸಮಸ್ತ ಬ್ರಹ್ಮಾಂಡದ ವಿಶ್ವರೂಪ ದರ್ಶನವನ್ನು ಯಶೋಧೆಗೆ ತೋರಿಸ್ದ ಅಂತ ಕೇಳ್ತೀವಿ ಹೀಗೆ ಪರಮಾತ್ಮ ಸರ್ವಾಂಗ ಪರಿಪೂರ್ಣನಾಗೇ ಇರ್ತಾನೆ ಅನಂತ ರೂಪಗಳನ್ನು ಏಕಕಾಲದಲ್ಲೂ ತೋರಿಸಬಲ್ಲಂತಹ ಸಾಮರ್ಥ್ಯ ಭಗವಂತನಿಗೆ ಇದೆ ಅಂತ ಪುರಾಣದಲ್ಲಿ ಕೇಳ್ತೀವಿ ಒಂದರೊಳಗು ಒಂದೊಂದು ಬೆರೆತಿಯಿಂದಿರೇಶನ ರೂಪ ಗುಣ ಕ್ರಿಯಾದಿ ವಿಶೇಷಗಳನ್ನು ಅವರವರ ಉಪಾಸನೆಗೆ ಯೋಗ್ಯತೆಗೆ ತಕ್ಕಂತೆ ಆ ರೀತಿಯಾಗಿ ಚಿಂತನೆಯನ್ನು ಮಾಡಬೇಕು ಅಂತ ಅದಕ್ಕೆ ದೃಷ್ಟಾಂತವನ್ನು ಕೊಡ್ತಾರೆ ಸಿಂಧುರಾಜನೊಡು ಅಂಬರಾಲಯ ಬಂಧಿಸಲು ಪ್ರತಿ ತಂತುಗಳು ಉದ ಬಿಂದು ವ್ಯಾಪಿಸಿದಂತೆ ಇರುತ್ತಿಪ್ಪನು ಚರಾಚರದಿ ಅಂತ ಅನಂತ ರೂಪಾತ್ಮಕವಾಗಿರತಕ್ಕಂಥ ಭಗವಂತನ ರೂಪ ಚರಾಚರ ವಸ್ತುವಿನ ಅನಂತ ಅವಯವಗಳಲ್ಲೂ ಕೂಡ ವ್ಯಾಪಿಸಿದೆ ಸಮುದ್ರದ ನೀರು ಜಲರಾಶಿ ಅನ್ನೋದು ಅಪಾರವಾಗಿ ಇರ್ತಕ್ಕಂಥದ್ದು ಅದು ಎಷ್ಟು ಅಂತ ಅಳಿಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ನೀರಿರ್ತಾ ಇದೆ ಅಂತಹ ಅಪಾರವಾಗಿರ್ತಕ್ಕಂಥ ಜಲರಾಶಿಯಲ್ಲಿ ಅಂಬರಾಲಯ ಬಟ್ಟೆಯಿಂದ ಒಂದು ಮನೆ ಅಥವಾ ಗುಡಾರದಿಂದ ಒಂದು ಮನೆಯನ್ನು ನಿರ್ಮಾಣ ಮಾಡಿ ಆ ಬಟ್ಟೆಯನ್ನು ನೀರಿನಲ್ಲಿ ಅದಿದ್ರೆ ನೀರು ಎಲ್ಲಿದೆ ಅಂತ ಕೇಳಿದ್ರೆ ಆ ವಸ್ತ್ರದ ಪ್ರತಿ ಪ್ರತಿ ನೂಲಿನ ಎಳೆ ಕೂಡ ನೀರಿನ ಉದಬಿಂದು ನೀರಿನ ಹನಿ ಅನ್ನೋದು ವ್ಯಾಪ್ತವಾಗಿದೆ ವಸ್ತ್ರ ಹೇಗಿದೆ ಅಂತ ಹೇಳಿದ್ರೆ ಓತಪ್ರೋತವಾಗಿ ಅಡ್ಡ ಮತ್ತು ಉದ್ದ ನೇಯ್ಯಲ್ಪಟ್ಟಿದೆ ದಾರದಿಂದ ಅಥವಾ ನೂಲಿನಿಂದ ನೇಯ್ಯಲ್ಪಟ್ಟಿರ್ತಕ್ಕಂಥದ್ದು ಇಡೀ ವಸ್ತ್ರದಲ್ಲಿ ಆ ನೀರು ಅನ್ನೋದು ಸೇರಿಕೊಂಡಿದೆ ಆ ವಸ್ತ್ರದ ಪ್ರತಿ ತಂತುವಿನ ಜಾಗದಲ್ಲೂ ಅನೇಕ ನೀರಿನ ಕಣಗಳು ವ್ಯಾಪ್ತವಾಗಿದೆ ಅದೇ ರೀತಿಯಾಗಿ ಪರಮಾತ್ಮ ಸಮಸ್ತ ಜಡಚೇತನಾತ್ಮಕವಾಗಿರ್ತಕ್ಕಂಥ ಇಂಥ ಅದ್ಭುತವಾಗಿರ್ತಕ್ಕಂಥ ಬ್ರಹ್ಮಾಂಡದಲ್ಲಿ ಖಂಡ ಅಖಂಡ ರೂಪಗಳಿಂದ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಭಗವಂತ ಇಲ್ಲಿ ಅಪಾರವಾಗಿರ್ತಕ್ಕಂಥ ಜಲರಾಶಿ ಸಿಂಧೂರಾಜ ಸಮುದ್ರ ಸಮುದ್ರ ಸಮುದ್ರ ಅಪಾರವಾಗಿರ್ತಕ್ಕಂಥ ಜಲರಾಶಿ ಭಗವಂತನ ಚಿಂತ್ಯದ್ಭುತ ಅನಂತಾನಂತ ಗುಣ ರೂಪ ಕ್ರಿಯೆ ಇದಕ್ಕೆ ಸಾದೃಶ್ಯ ಆ ಅಂಬರ ಆಲಯ ಅಂದರೆ ವಸ್ತ್ರದಿಂದ ನಿರ್ಮಾಣವಾಗಿರ್ತಕ್ಕಂಥ ಗೃಹ ಏನಿದೆ ಅದು ಬ್ರಹ್ಮಾಂಡ ಆ ವಸ್ತ್ರದ ಪ್ರತಿ ನೂಲಿನ ಎಳೆನೂ ಕೂಡ ಒಂದೊಂದು ಪ್ರತ್ಯೇಕವಾಗಿರತಕ್ಕಂಥ ಬೇರೆ ಬೇರೆ ಅಧಿಷ್ಠಾನ ವಿಶೇಷ ಅಂತ ತಿಳ್ಕೋಬೇಕು ಪ್ರತಿ ತಂತುವಿನಲ್ಲೂ ವ್ಯಾಪಿಸಿರ್ತಕ್ಕಂಥ ನೀರಿನ ಕಣಗಳು ಉದ ಸಮಸ್ತ ಅಧಿಷ್ಠಾನದಲ್ಲಿ ಭಗವಂತ ಯಾವ ರೀತಿಯಾಗಿ ವ್ಯಾಪ್ತನಾಗಿದ್ದಾನೆ ಅಂತ ಈ ರೀತಿಯಾಗಿ ತಿಳಿಸ್ತಾರೆ ಏಕತ್ವೇನ ಪೃಥಕ್ವೇನ ಬಹುತಾ ವಿಶ್ವತೋಮುಖಂಥ ಗೀತೆಯ ವಾಕ್ಯ ಹಾಗೆ ಪರಮಾತ್ಮ ಒಂಥರೊಳಗೊಂದೊಂದು ಬೆರೆ ದೇಹ ಅಂತ ಹೀಗೆ ಸರ್ವಶಕ್ತಿ ಸರ್ವ ಸಮರ್ಥನಾಗಿರ್ತಕ್ಕಂಥ ಪರಮಾತ್ಮ ಜಗತ್ತಿನಲ್ಲಿ ಸರ್ವತ್ರ ವ್ಯಾಪ್ತನಾಗಿ ಇದ್ದಾನೆ ಪ್ರತಿ ತಂತುಗಳು ಉದಬಿಂದ ವ್ಯಾಪಿಸಿದ್ದಂತೆ ಇಪ್ಪನು ಈಚರಾಚಾರ ದೇ ಪ್ರತ್ಯೇಕವಾಗಿ ಅನಂತ ವಸ್ತುಗಳಲ್ಲಿ ಅನಂತ ರೂಪಗಳನ್ನು ತೋರಿಸ್ತಾನೆ ಆ ರೀತಿಯಾಗಿ ಆರಾಧನೆ ಮಾಡ್ಬೋದು ವ್ಯಾಪ್ತೋಪಾಸಕರಾಗಿರ್ತಕ್ಕಂಥ ಬ್ರಹ್ಮಾದಿ ದೇವತೆಗಳಿಗೆ ಮಾತ್ರ ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂಥ ಭಗವಂತನ ಉಪಾಸನೆಯನ್ನು ಮಾಡೋದು ಸಾಧ್ಯ ನಾವು ಶ್ರವಣಾದಿಗಳನ್ನು ಮಾತ್ರ ಮಾಡಲಿಕ್ಕೆ ಅಧಿಕಾರಿಗಳು ಪ್ರಾರಂಭದಲ್ಲೇ ಹರಿಕಥಾಂಸಾರದಲ್ಲಿ ಹೇಳಿರೋದು ಉತ್ತಮಾಧಿಕಾರಿಗಳು ದೇವತೆಗಳು ಹರಿಕಥಾಂಸಾರ ಶ್ರವಣ ಮನನಾದಿಗಳಿಗೆ ಮಧ್ಯಮಾಧಿಕಾರಿಗಳು ಋಷಿ ಗಂಧರ್ವರು ಅಧಮ ಅಧಿಕಾರಿಗಳು ಉಳಿದ ಸಾಮಾನ್ಯ ಜೀವರು ಶ್ರವಣಕ್ಕೆ ಅಧಿಕಾರಿಗಳು ಹೀಗೆ ಭಗವಂತನ ಪೂರ್ಣಾನುಗ್ರಹ ಅನ್ನೋದು ಪ್ರಾಪ್ತ ಆಗತ್ತೆ ಇದಕ್ಕೆ ಅನುಮಾನ ಈ ರೀತಿ ಇಲ್ಲ ಇದರೊಳಗೆ ಕಿಂಚಿಚ್ಚು ಸಂಶಯ ಬೇಡ ಜಡ ಚೇತನಾತ್ಮಕವಾಗಿರ್ತಕ್ಕಂಥ ವಸ್ತುವಿನಲ್ಲಿ ಒಳಗು ಹೊರಗು ಪ್ರತಿಯೊಂದು ಕಡೆಗೂ ಕೂಡ ಭಗವಂತನ ರೂಪಗಳು ವ್ಯಾಪ್ತವಾಗಿದೆ ಅದಕ್ಕೆ ಸಮುದ್ರದ ಮಧ್ಯದಲ್ಲಿ ಒಂದು ಬಟ್ಟೆಯನ್ನು ಮಾಡಿರ್ತಕ್ಕಂಥ ಗುಡಾರವನ್ನು ಕಟ್ಟಿದ್ರೆ ನೀರು ಒಳಗಿದೆಯೋ ಹೊರಗಿದೆಯೋ ಅಂತ ಕೇಳಿದ್ರೆ ಎಲ್ಲ ಕಡೆ ಉದ ಬಿಂದು ವ್ಯಾಪ್ತವಾಗಿದೆ ಸಿಂಧು ರಾಜ ಅಂದರೆ ಮಹಾಸಮುದ್ರ ಅಂಬರಾಲಯ ಅಂದರೆ ವಸ್ತ್ರದಿಂದ ಮಾಡಿರತಕ್ಕಂಥ ಒಂದು ಮನೆ ಉದ ಬಿಂದು ಅಂತ ಆದರೆ ನೀರಿನ ಹರಿ ಅಂತ ಅಲ್ಲಿ ಹೆಂಗೆ ನೀರಿನ ಹರಿ ಸರ್ವತ್ರ ವ್ಯಾಪ್ತವಾಗಿದೆಯೋ ಹಾಗೆ ಈ ಬೃಹತ್ ಬ್ರಹ್ಮಾಂಡದಲ್ಲಿ ಭಗವಂತ ಸರ್ವತ್ರ ವ್ಯಾಪ್ತನಾಗಿ ಇದ್ದಾನೆ ಸರ್ವಾಂಗ ಪರಿಪೂರ್ಣನೇ ಆಗಿದ್ದಾನೆ ಪರಮಾತ್ಮ ಅಂತ ಈ ದೃಷ್ಟಾಂತದ ಮೂಲಕ ಈ ಪದ್ಯದಲ್ಲಿ ತಿಳಿಸ್ತಾರೆ ಶ್ರೀಕೃಷ್ಣ